ಹನ್ನೊಂದು ಕಿಚ್ಚು ಏಳುತ್ತಿದೆ ಪಾತಾಳ ಲೋಕದಲ್ಲಿ ಸಮರ ಸಿದ್ಧತೆಯು ನಡೆದಿದೆ ದಾನವಕುಲವೆಲ್ಲ ಸಭಾಂಗರಾಗಿ ಸಪರಿವಾರವರಾಗಿ ಅಲ್ಲಿಗೆ ಬಂದಿದ್ದಾರೆ ಪ್ರಕಟವಾಗಿ ನಾವು ಸ್ವರ್ಗದ ಮೇಲೆ ದಾಳಿ ಮಾಡಬೇಕು ಎಂದು ಉದ್ಘೋಷಿಸುತ್ತಾರೆ ಮುಚ್ಚುಮರಿಯೇನೂ ಇಲ್ಲ ಬಹುದಿನದಿಂದ ಕಾದಿದ್ದ ಅವಕಾಶವೂ ಇಂದು ದೊರಕಿದೆಯೆಂದು ಅವರಿಗೆ ಪರಮ ಸಂತೋಷವಾಗಿದೆ ಎಲ್ಲರ ಬಾಯಿಯಲ್ಲೂ ವೃತ್ತಾಸುರನ ಮಾತೆ ಎಲ್ಲರೂ ಅವನನ್ನು ಹೊಗಳುವರೆ ಅವನೀಗ ಚಕ್ರವರ್ತಿ ಸುರದ್ವೇಷಗಳೆಲ್ಲ ಅವನ ಬಿಂಬಾಲಗರು ಅವನ ಸೇನೆಗೆ ಅಂತ್ಯವಿಲ್ಲ ಪಾರವಿಲ್ಲ ಎಲ್ಲೆಲ್ಲಿಯೂ ಅವನ ಸೇವೆ ಸೇನೆ ಪಾತಾಳ ಲೋಕದಲ್ಲಿರಲಿ ಮಧ್ಯಮ ಲೋಕದಲ್ಲಿಯೂ ವೃತ್ರಾಸುರನ ಪ್ರಭಾವವು ತಲೆಹಾಕಿದೆ ಆತರೆ ಚಕ್ರವರ್ತಿಯಾದ ಆಯುವಿನ ಪ್ರಭಾವದ ಮುಂದೆ ಅದು ಅಷ್ಟು ಪರಿಣಾಮಕಾರಿಯಾಗಿಲ್ಲ ಹಾಗೆಂದು ಪರಿಣಾಮಕಾರಿಯಾಗಿದೆ ಎಂದೂ ಇಲ್ಲ ಜನರೆಲ್ಲ ಕಾಮೋಪಭೋಗಗಳಲ್ಲಿ ವಹಿಸಿರುವಷ್ಟು ಆಸಕ್ತಿಯನ್ನು ಇನ್ನೂ ಯಾವುದರಲ್ಲೂ ವಹಿಸಿಲ್ಲ ಬಹುವಾಗಿ ಪ್ರೇಯೋ ಮಾರ್ಗದ ಕಡೆಗೆ ತಿರುಗಿದ್ದಾರೆ ಜನವೆಲ್ಲ ಎಂದರೆ ಅತಿಶಕ್ತಿಯಲ್ಲ ಚಕ್ರವರ್ತಿಯೂ ಏನೋ ಆಗಿದೆ ಇದು ನನ್ನ ತಪ್ಪೋ ನಾನೇನಾದರೂ ತಪ್ಪು ಮಾಡಿದೆ ಮಾಡಿದ್ದೇನೋ ಎಂದು ಒಂದು ಒಮ್ಮೊಮ್ಮೆ ಸಂದೇಹಪಡುತ್ತಾನೆ ಸಂದೇಹಪಡುತ್ತಾನೆ ಮತ್ತೆ ಸತ್ವಗುಣವು ರಜಗುಣದ ಕಡೆಗೆ ತಿರುಗುತ್ತಿರುವಂತಿದೆ ಅದರಿಂದ ಹಾಗಾಗಿರಬೇಕು ಯಾವಾಗಲೂ ಜಗತ್ತು ಹೀಗೆ ಅಧೋಮುಖವಾಗಿ ಗತಿಯಾಗಿರುವುದೇ ಸ್ವಭಾವ ಅಧೋಮುಖ ಗತಿಯಾಗಿರುವುದೇ ಸ್ವಭಾವ ಆದರೂ ನನ್ನ ಪ್ರಜೆಗಳು ಹೀಗಾಗಬಾರದು ಅವರನ್ನು ಸನ್ಮಾರ್ಗದಲ್ಲಿ ಹೋಗುವಂತೆ ಮಾಡುವುದು ನನ್ನ ಧರ್ಮ ಎಂದು ಹೊಸ ಹೊಸ ದಾನಗಳನ್ನು ಹೊಸ ಹೊಸ ವ್ರತಗಳನ್ನು ಅರಮನೆಯಲ್ಲಿ ಮಾಡುತ್ತಾ ಪ್ರಜಾಮುಖಂಡ ಮಾಡಿಸುತ್ತಾ ಧರ್ಮಾಭಿವೃದ್ಧಿಯು ಕಡೆಗೆ ಧರ್ಮಾಭಿವೃದ್ಧಿಯ ಕಡೆಗೆ ಜನರ ಮನಸ್ಸು ತಿರುಗಿಸುತ್ತಾನೆ ಮಧ್ಯಮ ಲೋಕದಲ್ಲಿ ಜನರ ಮನಃಪ್ರವೃತ್ತಿಯು ಕಾಮೋಪಭೋಗಗಳ ಕಡೆಗೆ ತಿರುಗುತ್ತ ತಿರುಗಿರುವುದನ್ನು ನೋಡಿ ದೇವತೆಗಳು ಇದು ಇಂದನು ಕೊಟ್ಟ ವರದ ಫಲ ಎನ್ನುತ್ತಾರೆ ಬ್ರಹ್ಮಹತ್ಯೆಯನ್ನು ಮಧ್ಯಮ ಲೋಕದಲ್ಲಿ ಹಂಚಿದ ಫಲವಿದು ಎಂದು ಯಾರೂ ಚಿಂತಿಸುವುದೂ ಇಲ್ಲ ಅದೇ ತಾನೇ ಸ್ವಭಾವ ಕೆಟ್ಟದು ಬಂದಾಗ ಇತರರಿಂದ ಬಂತು ಎಂದು ಬಯುವುದು ಒಳ್ಳೆಯದು ಆದಾಗ ಅದು ತನ್ನಿಂದ ಆಯಿತು ತಾನು ಮಾಡಿದ ಪ್ರಯತ್ನದ ಫಲ ಎನ್ನುವುದು ಆದರೆ ಒಳ್ಳೆಯದು ಯಾವುದು ಕೆಟ್ಟದು ಯಾವುದು ಎಂದು ಗೊತ್ತು ಯಾರು ಅವರವರ ರಾಗದ್ವೇಷಗಳಿಂದ ಗೊತ್ತಾಗುವ ಸುಖ ದುಃಖಗಳಿಗೆ ಕಾರಣವಾದ ಒಳ್ಳೆಯದು ಕೆಟ್ಟದು ಇವಕ್ಕೆ ನಿಯತ ಸ್ವರೂಪ ಉಂಟೇನು ಕಾಲದೇಶ ವರ್ತಮಾನಗಳಿಂದ ಬದಲಾಯಿಸುವ ಈ ಒಳ್ಳೆಯದು ಕೆಟ್ಟದು ಇವಕ್ಕೆ ಖಚಿತವಾದ ಸ್ವರೂಪವಿದೆ ಎಂದು ಕೊಂಡಿದೆ ಲೋಕ ಅವುಗಳನ್ನು ಕೋಲು ತನ್ನ ಮನಸ್ಸಿನಲ್ಲಿದೆ ಎಂಬುದನ್ನು ಕಾಣುವುದು ಮಧ್ಯಮ ಲೋಕದಲ್ಲಿ ಧರ್ಮಕ್ಕಿಂತ ಅರ್ಥ ಕಾಮಗಳ ಮೇಲೆ ಜನಕ್ಕೆ ಅಭಿಮಾನವು ಹೆಚ್ಚುತ್ತಿರುವುದನ್ನು ನೋಡಿ ಪಾತಾಳವು ಇದು ನಮ್ಮ ವೃತ್ತನೇ ಪ್ರಭಾವ ಎನ್ನುತ್ತಿದೆ ನೋಡಿ ನಮ್ಮ ವೃತ್ತಾಸುರನ ಪ್ರಭಾವ ಮನುಷ್ಯಲೋಕವನ್ನೆಲ್ಲ ಆವರಿಸಿದೆ ಗುರುಕುಲ ಬೇಕೇ ಜನಗಳ ಮನಸ್ಸು ಎತ್ತ ಕಡೆಗೆ ನೋಡಿ ಎಲ್ಲರೂ ಅರ್ಥ ಕಾಮಗಳ ಕಡೆ ತಿರುಗಿದ್ದಾರೆ ಯಾರಿಗಾದರೂ ಧರ್ಮ ಬೇಕಾಗಿದೆಯೇ ಅಥವಾ ಧರ್ಮ ಮಾಡುವವರು ಆಡಂಬರವಾಗಿ ನಿಜ ನಿಜ ವೈಭವವನ್ನು ಪ್ರದರ್ಶಿಸಲು ಮಾಡುತ್ತಿರುವವರೇ ಹೊರತು ಅಲ್ಲಿಂದಾಚೆಗೆ ಇನ್ನೇನಾದರೂ ಉದ್ದೇಶವಿದೆಯೇ ನೋಡಿ ದೇವತೆಗಳ ಆಟ ಇನ್ನೂ ಅವರದೆಲ್ಲ ಮುಗಿಯುತ್ತಾ ಬಂತು ನಮ್ಮ ಕೈ ಮೇಲಾದಾಗ ಅವರು ಏನೇನು ಮಾಡಿಬಿಟ್ಟರು ಅಬ್ಬಾ ತಮ್ಮ ಕೈ ಮೇಲಾದಾಗ ಅವರು ಏನೇನು ಮಾಡಿಬಿಟ್ಟರು ಇರಲಿ ಇನ್ನೆರಡು ದಿನ ಅವರನ್ನು ಮೂಲೆಗುಂಪು ಮಾಡಿ ಸ್ವರ್ಗದಲ್ಲಿಯೂ ನಮ್ಮ ಪ್ರಭುತ್ವವನ್ನು ಸ್ಥಾಪಿಸುತ್ತಿದ್ದರೆ ನಾವೇಕೆ ಆದವು ಎಂದು ದಾನವೇಂದ್ರನು ಅತೀವ ಸಮಾಧಾನದಿಂದ ಮಿಸುತ್ತಿರುತ್ತಾರೆ ಋತ್ರಾಸುರನು ಹೆಚ್ಚುತ್ತಿರುವ ತನ್ನ ಸ್ವ ಪ್ರತಾಪ ಪುರುಷಗಳನ್ನು ನೋಡಿಕೊಳ್ಳುತ್ತಾ ತನ್ನ ಅನುಯಾಯಿಗಳಾದ ದಾನವೇಂದ್ರೆ ದಾನವೇಂದ್ರರಿಗೆಲ್ಲ ಅವಸರವಿಲ್ಲ ಇಂದ್ರನನ್ನು ಕಳಿತ ಬಾಳೆಯ ಹಣ್ಣನ್ನು ಕಿವಿಚಾಕುವ ಹಾಗೆ ಕಿವಿ ಬಿಡುತ್ತೇನೆ ಬೆಕ್ಕು ಇಲ್ಲಿಯ ಮರಿಯನ್ನು ನುಂಗು ಹಾಕಿ ನುಂಗಿಬಿಡುತ್ತೇನೆ ಇನ್ನೇನು ಕೆಲವು ದಿನಗಳು ತಡೆಯಿರಿ ವಂಚೆ ತಡೆದುಕೊಳ್ಳಿ ಎನ್ನುತ್ತಾನೆ ದಾನವೇಂದ್ರರು ಹಿಂದೆ ತಮಗೆ ದೇವತೆಗಳಿಗಿಂತ ಅಪರಾಧಗಳನ್ನು ಕೇಳಿಕೊಳ್ಳುತ್ತಾರೆ ಮಹಾಸ್ವಾಮಿ ಇಂತಹದೊಂದು ಕಾಲ ಬಂದಿದೆ ಎಂದು ಕಾದಿದ್ದೆವು ಈ ದೇವತೆಗಳಿಗೆ ಈಗ ನಡುಮುರಿ ನಡು ಮುರಿಯುವಂತಹ ಹೊಡೆದು ದೇವತೆಗಳು ಎಂದರೆ ದಾನವೇಂದ್ರ ಮನೆಯ ಪಶುಗಳು ಎನ್ನುವಂತೆ ಮಾಡಬೇಕು ಎಂದು ಮುಂತಾಗಿ ತಮ್ಮ ಹುಟ್ಟೆಯಲ್ಲಿರುವ ದ್ವೇಷಗಳನ್ನು ತೋಡಿಕೊಳ್ಳುತ್ತಾರೆ ವೃತ್ರಾಸುರನ್ನು ನಗುತ್ತಾ ಆಗಲಿ ಏನೇನು ಮಾಡುವಿರೋ ನೋಡೋಣ ನನಗೆ ಅವರ ಶಕ್ತಿ ಬಲ ಪರಾಕ್ರಮಗಳು ಎಷ್ಟು ಎನ್ನುವ ಯೋಚನೆಯೂ ಬೇಕಾಗಿಲ್ಲ ಪರ್ವತವು ಎದ್ದು ಓಡಾಡುವುದು ಎನ್ನೇ ದಾರಿಯಲ್ಲಿರುವ ಪಟ್ಟಣಗಳಲ್ಲಿ ಎಂತಹ ದೊಡ್ಡ ದೊಡ್ಡ ಮನೆಗಳು ಇವೆ ಎಂದು ಯೋಚಿಸುವುದೇನು ಹಾಗೆ ಹಾಗೆ ಎನ್ನೆ ನಾನು ಒಂದು ಸಮಯವನ್ನು ಕಾಯ್ತಿದ್ದೇನೆ ಈಗ ನಾನು ಐರಾವತದ ಎರಡರಷ್ಟು ಬಲವಾಗಿದ್ದೇನೆ ಇನ್ನೂ ಇದು ಇನ್ನೂ ಐದು ಪಟ್ಟು ಬೆಳಿಬೇಕು ಅದಕ್ಕೇನು ಅಬ್ಬಬ್ಬಾ ಎಂದರೆ ಒಂದು ವಶವಾದೀತೆ ಒಂದು ಏಟು ಬರೀ ಕೈಯಲ್ಲಿ ಹೊಡೆದರೆ ಐರಾವತವು ಅದನ್ನು ಇಂದ್ರನು ಹತ್ತು ಸಲ ಉರುಳಿ ಬೆಳಬೇಕು ಹಾಗೆ ನಾನಾಗಬೇಕು ಈ ಅಗ್ನಿ ಯಮ ವರುಣ ಮೊದಲಾದವರನ್ನು ಅವರೆಲ್ಲ ನನ್ನನ್ನು ಕಂಡರೆ ಓಡಬೇಕು ಹಾಗೆ ಮಾಡಬೇಕು ಕಾದಾಡಿ ಗೆಲ್ಲುವುದು ಏನು ಮಹಾ ಎನ್ನುತ್ತಾನೆ ವೃತ್ರನು ಅವನು ಹೇಳಿದಂತೆ ಮಾಡಬಲ್ಲವೆಂಬುದಕ್ಕೆ ಅವನ ಆಕಾರವೇ ಸಾಕ್ಷಿ ಈಗಾಗಲೇ ಒಂದು ಆನೆಯಷ್ಟು ಇದ್ದಾನೆ ಅವನು ದಿನವೂ ಬೆಳೆಯುತ್ತಿರುವುದು ಸಂಪಾಗಿ ಬೆಳೆಯುವ ಗಿಡದ ಬೆಳವಣಿಗೆಯಂತೆ ಬರೆಯ ಕಣ್ಣಿಗೆ ಕಾಣಿಸುತ್ತದೆ ಅವನ ತೋಳುಗಳು ಆನೆಗಳ ಕಾಲುಗಳಂತೆ ಇದೆ ತಲೆಯು ಪರ್ವತದ ಗುಂಡು ಬಂಡೆಯಂತೆ ಇದೆ ಅವನು ನಡೆಯುತ್ತಿದ್ದರೆ ಸಾಮಾನ್ಯ ಭೂಮಿಯು ಹಳ್ಳಬಿದ್ದು ಈಗ ಅವನು ನಡೆದಾಡುವ ಕಡೆಗೆ ದಾನವರು ಬಂಡೆಗಳನ್ನು ಕಲ್ಲುಗಳನ್ನು ಹಾಕಿ ಭದ್ರವಾದ ರಾಜವೀದಿಯನ್ನು ಮಾಡಿದ್ದಾರೆ ದಿನವೊಂದಕ್ಕೆ ನೂರು ಜನ ರಾಕ್ಷಸರಿಗೆ ಆಗುವ ಊಟ ಅವನೊಬ್ಬನಿಗೆ ಬೇಕು ಅವನು ಮಲಗಲು ರತ್ನ ಕವಚವಾದ ಮಂಚಗಳು ತಡೆಯದೆ ಅವನಿಗೆಂದೇ ವಿಶೇಷವಾಗಿ ಮಂಚವನ್ನು ಹಾಗೆಯೇ ಕೂರಲು ವಿಶೇಷವಾದ ಆಸನವನ್ನು ದಾನವ ಶಿಲ್ಪಿಯು ದಾನವ ಲೋಕದಲ್ಲಿ ಎದರಿಗಿಂತ ಸಂತೋಷ ಶುಕ್ರಾಚಾರ್ಯ ಅವನು ದಿನದಿನವೂ ಬಂದು ವೃತ್ರಾಸುರನಿಗೆ ದೇವತೆಗಳಿಗಿಂತ ಹೆಚ್ಚಿನ ವೈಭವ ವೈಭವದಿಂದ ಬಾಳು ಅತೀಂದನಾಗು ಎಂದು ಹರಕೆ ಆಶೀರ್ವಾದ ಮಾಡುತ್ತಾನೆ ಆತನಿಗೆ ಗೊತ್ತು ಬ್ರಹ್ಮನಿಂದಲೂ ದಿಗಲಿಲ್ಲ ಆದರೆ ಆ ಮಹಾವಿಷ್ಣು ಆತನು ಏನು ಉಪಾಯ ಮಾಡುವನೋ ಆತನು ಏನು ಮಾಡಿ ಈ ವೃತ್ರನನ್ನು ಉರುಳಿಸುವನೋ ಆತನ ದಿಗಿಲು ತಪ್ಪಿದರೆ ಈ ಕಲ್ಪದ ಕೊನೆಯವರೆಗೂ ಇವನೇ ಇಂದನಾಗಿರುವ ಹಾಗೆ ಮಾಡಿಬಿಡಬಹುದು ಎಂದು ಯೋಚಿಸುತ್ತಾನೆ ಹಾಗೆಯೇ ಮೊದಲು ಇಂದು ಪದವಿಯನ್ನು ಪಡೆದು ಆಮೇಲೆ ಕಾಪಾಡಿಕೊಳ್ಳುವ ಯೋಚನೆ ಮಾಡೋಣ ಮೊದಲು ಯೋಗ ಆಮೇಲೆ ಕ್ಷಮ ಎಂದು ಸುಮನಾಗುತ್ತಾನೆ ಆ ಪಾತಾಳದಲ್ಲಿರುವ ನಿವಾಸಿಗಳೆಲ್ಲ ವೃತ್ವಾಸಿಗನನ್ನು ದೇವತೆಗಳ ಮೇಲೆ ಯುದ್ದಕ್ಕೆ ತ್ವರೆಗೊಳಿಸುತ್ತಾರೆ ಆದರೆ ಶುಕ್ರಾಚಾರ್ಯನು ಮಾತ್ರ ತಡೆಯಬೇಕು ಋತುವೇಂದ್ರನೋ ಹೇಳುವುದು ಸರಿ ಇನ್ನೂ ಕಾಲ ಬಂದಿಲ್ಲ ಎಂದು ತಡೆಯುತ್ತಿದ್ದಾನೆ